ತರಂಗ ವಿಶ್ವಾಮಿತನು ಒಂದು ಗಳಿಗೆ ಧ್ಯಾನದಲ್ಲಿದ್ದು ಪರಶುರಾಮನ ಮಾತಿಗೆ ಪ್ರತಿ ಹೇಳದೆ ಹೊರಗೆ ಬಂದು ಪಾರಿಜಾತದ ನೆರಳಿನಲ್ಲಿದ್ದ ಹಾಸುಗನೆಯ ಗಲ್ಲಿನ ಕುಳಿತನು ಸಮಾಹಿತನಾಗಿ ಸ್ತಬ್ಧವಾದ ಮಹಾಸಮುದ್ರದಂತೆ ಇರುವ ಆತನ ಪಾದಮೂಲದಲ್ಲಿ ಝಂಜಾಮಾರುತಗಳು ಹಲವು ಏಕಾಕಾಲದಲ್ಲಿ ಬೇಬೀಸುತ್ತಿರಲು ಶುದ್ದವಾಗಿ ಬಹುಕಾಲದಿಂದ ಆತನ ಜೀವಮಾನವನ್ನೆಲ್ಲ ಹೊತ್ತುಕೊಂಡು ಹೋಗುತ್ತಿರುವ ಮೇಘಗಳು ತಿಳಿದುಕೊಳ್ಳಲು ಮೇಲಕ್ಕೆ ಕೈ ನೀಡುತ್ತಿರುತ್ತದೆ ತಿರುತ್ತಿದೆಯೇನು ಎಂಬಂತೆ ಆಕಾಶದ ಎತ್ತರಕ್ಕೆ ಅಲೆಗಳನ್ನು ಎಸೆಯುವ ಸಮುದ್ರದಂತೆ ರೋಷ ಭೀಷಣನಾಗಿ ಜಗತ್ತಿನ ಪ್ರತಿಕಾರ ಬುದ್ಧಿಯ ಮೂರ್ತಿತ್ತು ಬಂದಿದೆಯೋ ಎಂಬಂತೆ ರಾಮನು ಕುಳಿತನು ವಿಶ್ವಾಮಿತ್ರನು ಕೇಳಿದನು ರಾಮ ನೀನು ನನ್ನ ಅಪ್ಪಣೆಯನ್ನು ಕೇಳಬೇಕು ಏಕೆ ನಮ್ಮ ಕುಲದವರೆಲ್ಲರೂ ಒಂದು ಗಂಟಲಿನಿಂದ ಆಗಬಹುದು ಎಂದಿದ್ದಾರೆ ಆದರೂ ನಾವೆಲ್ಲ ಮೂಗಿನ ತುದಿಯಲ್ಲಿ ಕೋಪ ಕಟ್ಟಿಕೊಂಡಿರುವವರು ಸಾಲದ ಸಾಲದೆ ಅಗ್ನಿ ಭಕ್ತರು ಭಾರ್ಗವರೆಂದರೆ ಕಾರಣವಿಲ್ಲದೆ ಕೋಪಗೊಳ್ಳುವವರು ಎಂದು ನಮಗೆ ಅಪಖ್ಯಾತಿ ಬಂದಿದೆ ನೀನಾದರೆ ಆಪೋದೇವರ ಭಕ್ತ ನಿನ್ನ ಶಾಂತಿ ನಮಗೆಲ್ಲಿಯದು ಎಂದು ಎಲ್ಲರೂ ನಿನಗೆ ಹೇಳಿ ಈ ಕಾರ್ಯವನ್ನು ಮೈ ಕಾರ್ಯ ಮಾಡುವುದು ಎಂದು ಒಪ್ಪಿಸಿ ಒಪ್ಪಿದ್ದಾರೆ ನಮ್ಮ ಕುಲವೆಲ್ಲ ತನ್ನ ತೇಜಸ್ಸನ್ನು ತನ್ನ ತಪ್ಪಸ್ಸನ್ನು ತನ್ನ ವರ್ಚಸ್ಸನ್ನು ನನಗೆ ಕೊಟ್ಟಿದೆ ಅಸ್ತ್ರಾಸ್ತ್ರ ಸಂಪನ್ನರಾದ ಈ ದುಷ್ಟಕ್ಷತ್ರಿಯರಿಂದ ನನಗೆ ಹೆದರಿಕೆ ಇಲ್ಲ ಅವರವರ ಅಕಾಯಗಳೇ ಅವರನ್ನು ಕೊಂದುಕೊಂಡಿರಲು ನಾನು ನಿಮಿತ್ತ ಮಾತ್ರ ಮಾವ ನನ್ನನ್ನು ಕಂಡರೆ ಸಾಕು ನನ್ನ ಹುಂಕಾರವನ್ನು ಕೇಳಿದರೆ ಸಾಕು ನಾನು ಈ ಗಂಡುಗೊಡಲೆಯನ್ನು ಎತ್ತಿದರೆ ಸಾಕು ಅವರು ಸತ್ತು ಬೀಳುವರು ಹೀಗೆ ಆಗಲೇ ಬೃತುವಶವಾಗಿರುವ ಆ ಖಳರನ್ನು ಅವರ ಕಂಠದ ಬಿಸಿ ನಾನು ಕೊಲ್ಲಬೇಕು ಅಷ್ಟೇ ಭಾರ್ಗವರ ತೇಜಸ್ ಎಂದರೆ ಸಾಮಾನ್ಯ ವಂದುಕೊಂಡೆಯಾ ಸಂಕಲ್ಪ ಮಾಡುತ್ತಿದ್ದ ಹಾಗೆಯೇ ಲೋಕಲೋಕಗಳನ್ನು ದಹಿಸಿ ಬಿಡುವುದು ಆದರಿಂದ ಕಿರಿಯರ ಮಾತಿನಂತೆ ನಿನಗೆ ವರದಿ ಒಪ್ಪಿಸಿ ನಿನ್ನ ನೊಪ್ಪಿಸಲು ಬಂದಿದ್ದೇನೆ ಈ ಕಳ್ಳರು ಈ ಸುಳ್ಳರು ಈ ಪರದ್ರವ್ಯ ವ್ಯಾಪಾರಿಗಳು ಚೋರರು ಬ್ರಾಹ್ಮಣ ತೇಜಸ್ಸನ್ನು ನೋಡಲಿ ಎಂದು ಹಲ್ಲು ಕರೆದು ಮರೆದನು ಆ ತೇಜೋ ವಿಜೃಂಭಣೆಯನ್ನು ಕಂಡು ವಿಶ್ವಾಮಿ ತನಿಗೆ ತನ್ನ ಹಿಂದಿನ ರೂಪ ನೆನಪಾಯಿತು ಇವನು ನಿಜವಾಗಿಯೂ ಬ್ರಾಹ್ಮಣನೇ ಎನಿಸಿತು ಜಮದಗ್ ನೀವು ಹೇಳಿದ್ದುದಿಲ್ಲ ನೆನಪಾಯಿತು ಅದರ ಜೊತೆಯಲ್ಲಿಯೇ ಅಂದು ವಾಮದೇವನ ಹಿಮಪರೆ ಹಿಮವತ್ ಪರ್ವತದ ತಪ್ಪಲಲ್ಲಿ ಹೇಳಿದ್ದ ಭವಿಷ್ಯವು ಜ್ಞಾಪಕಕ್ಕೆ ಬಂತು ಸರಿ ಕಾಲವು ಬಂದಿದೆ ನಡೆಯಬೇಕಾಗಿರುವ ಕಾರ್ಯ ನಾನು ತಡೆದರೆ ತಾನೇ ನಿಂತಿತೇ ನಿಂತಿಯೇ ಎಂದುಕೊಂಡು ಹ್ಞೂ ಆದರೆ ಜಾತಿ ಕ್ಷತಿಯಲ್ಲದಿದ್ದರೆ ಭೂಮಿಯು ದಸ್ಯಗಳು ದಸ್ಯಗಳ ಪಾಲಾಗುವುದು ಆದ್ದರಿಂದ ಅವರನ್ನು ಬಿಟ್ಟು ದುಷ್ಟರನ್ನು ಸಂಹಾರ ಮಾಡುವೆಂದನು ಕ್ಷತ್ರು ಏನೆಂದರೆ ನಿಂತ ಮೇಲೆ ಅವನು ಶಿಷ್ಟನೇ ದುಷ್ಟನೇ ಎಂದು ಹೇಗೆ ಮಾವ ಕಂಡುಕೊಳ್ಳುವುದು ಕಷ್ಟವಿಲ್ಲ ಶಿಷ್ಯರು ಶಿಷ್ಠರು ಯಾವಾಗಲೂ ಸಂಪ್ರದಾಯ ಶರಣರು ನಿನ್ನನ್ನು ಕಂಡು ಮಧುಪರ್ಕವನ್ನು ಕೊಟ್ಟವನು ಶಿಷ್ಯ ನಾನು ಸೂತಕದಲ್ಲಿರುವನ್ನೆಲ್ಲ ಮಧುಪರ್ಕವನ್ನು ಗ್ರಹಿಸುವುದಂತೂ ನಿನ್ನದು ಸ್ವೇಚ್ಛಾ ಪ್ರಾರಬ್ಧ ವಿಧಿವಿಹಿತವಲ್ಲ ಆದ್ರಿಂದ ತಾನಾಗಿ ಬಂದ ಮಧುಪರ್ಕವನ್ನು ಗ್ರಹಿಸಬಹುದು ಸರಿ ಮಾವ ನಿನ್ನಪ್ಪಣೆ ದೊರೆಯಿದ್ದು ನಾನಿನ್ನು ಹೊರಟೆ ನೀನು ಆತಿಥ್ಯ ಕೊಡಲಿಲ್ಲ ಎಂದುಕೊಳ್ಳಬೇಡ ನನಗೆ ಇನ್ನು ಯಾವುದೋ ಉರಿಯೂ ಉರಿಯುತ್ತಿದೆಯಾಗಿ ಈಗ ಹಸುವಿಲ್ಲ ಆಯ್ತು ಮಾವ ಅಲ್ಲಿ ನಿನ್ನ ಮಗುವಲ್ಲಿದ್ದ ಮಗುವು ಯಾವುದು ದೇವತೆಗಳು ಕೊಟ್ಟಿದ್ದು ಹೆಣ್ಣೋ ಗಂಡೋ ಹೆಣ್ಣು ಮಾವ ಕೋಪ ಮಾಡಿಕೊಳ್ಳಬೇಡಿ ಆ ಹೆಣ್ಣನ್ನು ಮಾತ್ರ ಕ್ಷತೀಯನಿಗೆ ಕ್ಷತೀಯನಿಗೆ ಕೊಡಬೇಡ ಸದ್ಬ್ರಾಹ್ಮಣನನ್ನು ನೋಡಿಕೊಡು ಇಲ್ಲದಿದ್ದರೆ ನನಗೆ ಹೇಳು ದುಭು ಪ್ರದಕ್ಷಿಣೆ ಮಾಡಿ ನಿನಗೆ ಸರಿಯಾದ ಅಳಿಯನ್ನು ಹುಡುಕಿಕೊಂಡು ಬರುತ್ತೇನೆ ವಿಶ್ವಾಮಿತನು ನಕನು ಹೂವು ಹುಟ್ಟು ಹುಟ್ಟುವಾಗಲೇ ಅದರ ಗರ್ಭದಲ್ಲಿ ಕಾಯಿರುವುದಿಲ್ಲವೇ ಹಾಗೆಯೇ ಹುಟ್ಟು ಬಂದು ಹುಟ್ಟಿ ಬಂದ ಪ್ರತಿಯೊಂದರ ಜೊತೆಯಲ್ಲಿಯೂ ಒಂದು ಕಾಣದ ಕೈಯಿದೆ ರಾಮ ಅದು ದೋಣಿಯನ್ನು ನಡೆಸಿಕೊಂಡು ಹೋಗ ಹೋಗುವ ಹಾಗೆ ಅಂಬಿಗನ ಹಾಗೆ ಜೀವನವನ್ನು ನಡೆಸಿಕೊಂಡು ಹೋಗುತ್ತದೆ ಆದ್ದರಿಂದ ಆ ಹೆಣ್ಣಿನ ಯೋಚನೆ ಹೀಗೆ ಹೀಗೇಕೆ ಅಲ್ಲದೆ ನೀನು ಹೊರಟಿರುವುದು ಮೃತ್ಯು ದೂತನಾಗಿ ಅಲ್ಲವೇ ಎಂದನು ರಾಮನಿಗೂ ನಗುವ ಬಂದು ಹೌದು ಹೌದು ಮೃತ್ಯು ದೂತನಾಗಲು ಮಹರ್ಷಿಯು ಮಹರ್ಷಿಯ ಅಪ್ಪಣೆಯನ್ನು ಕೇಳಿದು ಬಂದಿದ್ದೇನೆ ನೀನು ಹುಟ್ಟುವುದಕ್ಕೆ ಮುಂಚೆಯೇ ನಿಮ್ಮ ತಂದೆಗೆ ಗೊತ್ತಿತ್ತು ಅದರ ತಾಯಿಗೆ ಗೊತ್ತಿತ್ತು ನನಗೂ ಗೊತ್ತಿತ್ತು ಇನ್ನೂ ಕೆಲವರಿಗೆ ಗೊತ್ತಿತ್ತು ಕ್ಷತ್ರಿಯ ಕುಲಾಂತಕನಾದ ಭಾರ್ಗವಲ್ಲೊಬ್ಬನು ಹುಟ್ಟುವನೆಂದು ಹುಟ್ಟಿದ್ದೀಯೇ ನಿನ್ನ ಕೆಲಸವನ್ನು ನೀನು ಮಾಡಲು ದೈವವು ಪ್ರೇರೇಪಿಸುತ್ತಿದೆ ಆಗಲಿ ಹೋಗಿ ಬಾ ಮಂಗಳವಾಗಲಿ ಆದರೆ ಪಾಪಕಾರ್ಯ ಆದಷ್ಟು ಕಮ್ಮಿ ಕಡಿಮೆ ಮಾಡು ಮಾಮಾ ಮನೆಯಲ್ಲಿ ಪ್ರಾಯಶ್ಚಿತ ಮಾಡಿಕೊಳ್ಳುತ್ತೇನೆ ಆದರೆ ಕೊನೆಯಾಗುವವರೆಗೆ ಬೇರೆ ಯೋಚನೆ ಇಲ್ಲ ಮೊದಲು ಅಯ ಹಯ ಮರಣಯಜ್ಞ अदर अवभृतव प्रायश्चित मत यज्ञ विश्वामी बीड़क हादसा